ಮಹಾಬಲೋ ಮೂಗು ಕೊಯ್ದವರನ್ನ ವರ್ಣನೆ ಮಾಡ್ತಾಳೆ ಗುಣಗಾನ ಮಾಡ್ತಾಳೆ ಎಷ್ಟು ಮನಸ್ಸು ರಾಮನಲ್ಲಿ ನಟ್ಟಿದೆ ನೋಡಿ ಅದೇ ಭಕ್ತಿ ಪ್ರೇಮಯುಕ್ತವಾಗಿ ನಟ್ಟಿದ್ರೆ ಉದ್ಧಾರ ಆಗ್ತಿತ್ತು ರಾಕ್ಷಸರು ಭಗವಂತನನ್ನು ಕಂಡ್ರೂ ಪ್ರೀತಿಸೋದಿಲ್ಲ ದ್ವೇಷಿಸುತ್ತಾರೆ ಸ್ವಭಾವ ಅಂತ ಪುಂಡರೀಕ ವಿಶಾಲಾಕ್ಷೋ ೀರಕೃಷ್ಣಾಂಬರೋ ಈ ವರ್ಣನೆ ಎಲ್ಲ ಹೇಳುವಾಗ ಅವಳ ಲಕ್ಷ್ಯ ಸಂಪೂರ್ಣವಾಗಿ ಪರಮಾತ್ಮ ನಟ್ಟು ಹೋಗಿತ್ತಂತೆ ಆದರೆ ಪ್ರೇಮದಿಂದಲ್ಲ ಭಕ್ತಿಯಿಂದಲ್ಲ ಭಗವಂತ ಮೂಗು ಕಿವಿಯನ್ನು ಕತ್ತರಿಸುವಂತೆ ಲಕ್ಷ್ಮಣನಿಗೆ ಆಜ್ಞೆ ಕೊಡ್ತಾನೆ ಯಾಕೆ ತಾತ್ವರ ನಿರ್ಣಯದಲ್ಲಿ ಇದು ಹೇಳುತ್ತ ಇದೊಂದು ಹಾಸ್ಕತ್ರ ಹಾಸ್ಕ ಜನಕುತ್ರೆ ಗಾಲುಜ ಇ ಇಹಲೇತಿ ವಚ ಸ ಉಕ್ತ ತುಷ್ಟಚರಿತ ವಿಕರ್ಣನಾಥ ಚಕ್ರೆ ಸಮಚರೇತ ಮುಂದೆ ಸಮಸ್ತ ರಾಕ್ಷಸ ಕುಲ ಸಂಹಾರ ಮಾಡಲು ಈ ರಕ್ಕಸಿಯ ಮೂಗು ಕಿವಿ ಕೊಯ್ದೊದ್ದು ನಾಂದಿ ಇಟ್ಟಾಗಾಯಿತು ಸೀತಾದೇವಿಯ ಮುಂದೆ ಈ ದಿವ್ಯ ವಿನೋದ ನಡೆಯಿತು ಅಸುರರು ಎಷ್ಟು ಹಿಂಸೆ ಮಾಡಿಡ್ತಾರೆ ಲೋಕಕ್ಕೆ ಆ ಮೂಗು ಕಿವಿ ಕತ್ತರಿಸಲ್ಪಟ್ಟಿತು ಏಕ ಪ್ರಕಾರ ಕರದೂಷಣದ ಬಳಿಗಾಗಿ ಬಂದವಳು ಹೇಳಿದ್ದು ಸುಂದರಳಾಗಿದ್ದಾರ ಆ ತರುಣರು ಅವರು ನನಗಿಂತ ಸ್ಥಿತಿಯನ್ನು ತಂದು ದೊಡ್ಡಿದರು ಅಂತ ಈ ಪ್ರಕಾರ ವರ್ಣಿಸಿ ಮಾಡ್ತಾ ಇರುವಂತೆ ಹದಿನಾಲ್ಕು ಸೈನ್ಯದೊಂದಿಗೆ ಶ್ರೀರಾಮ ಲಕ್ಷ್ಮಣನ ಬಳಿಯಲ್ಲಿ ಧಾವಿಸ್ತಾ ರಾಕ್ಷಸರು ಪರಾತ್ಮರನು ತನ್ನಡೆಗೆ ಬರತಕ್ಕಂಥ ಅಸುರ ಸೇನೆಯನ್ನು ನೋಡ್ತಾ ಗೋದಂಡವನ್ನು ಕೈಯಲ್ಲಿ ಎತ್ತಿಕೊಂಡಿದ್ದಾನೆ ಲಕ್ಷ್ಮಣನಂತಾನೇ ಹಿಂದ ಕಳಿಸಿದ್ದಾನೆ ಪರಮಾತ್ಮನ ಸಂಕಲ್ಪವೇ ಸಾಕಲ್ವೇ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಾದಿ ಸೃಷ್ಟಿಯಾದಿ ಅಷ್ಟ ಕಾರ್ಯ ನಡೆಸುವ ಪರಮಾತ್ಮ ಭೂಸನ್ನೆಯಿಂದ ಕೇವಲ ಸಂಕಲ್ಪ ಮಾಡಿದರೆ ಸಾಕು ಆ ಪ್ರಳಯ ಭಯಂಕರಣಿಗೆ ವೇಳೆಯೇ ಇಲ್ಲ ಆದರೆ ಮನುಷ್ಯ ಮಾತ್ರ ತನ್ನ ಪರಾಕ್ರಮ ಕಾಣಿಸಲುಸ್ಕರವಾಗಿ ಹದಿನಾಲ್ಕು ಗಂಟೆಗಳು ಕಟ್ಟಲ್ಪಟ್ಟ ಕೋದಂಡು ಧನಸ್ಸನ್ನು ಕೈಲೆತ್ತಿಕೊಳ್ತಾನೆ ಕೇವಲ ಅದರೊಳಗಿನ ಒಂದು ಗಂಟೆ ಮಾತ್ರ ಸ್ವಲ್ಪ ಕಿಣಿ ಕಿಣಿ ಶಬ್ದ ಮಾಡಿದೆ ಎಲ್ಲಾ ಗಂಟೆಗಳಿಂದ ಶಬ್ದ ಬರಲಿಲ್ಲ ಆ ಬಾಣವನ್ನು ಹಿಡಿದು ಹೊಡೆಯುವಾಗ ಒಂದು ಗಂಟೆಯ ಮಾತ್ರ ಅಂದ್ರೆ ಸ್ವಲ್ಪ ಮಾತ್ರ ಧನಸ್ಸು ಒಳಗಾಡಿದೆ ಅಷ್ಟೇ ಅಂದ್ರೆ ರಾಮ ತನ್ನ ಪೂರ್ತಿ ಶಕ್ತಿಯನ್ನು ಉಪಯೋಗ ಮಾಡಲಿಲ್ಲ ಆ ಸ್ವಲ್ಪ ಶಕ್ತಿ ಉಪಯೋಗ ಮಾಡಿ ಆ ಬಾಣವನ್ನು ಬಿಟ್ಟರೆ ಹದಿನಾಲ್ಕು ಸಾವಿರ ಸೈನ್ಯ ಖರ ದೂಷಣ ತ್ರಿಶಿರ ಸಹಿತರಾಗಿ ನಿಮಿಷ ಮಾತ್ರದಲ್ಲಿ ಭಸ್ಮ ಹೋಗಿಬಿಟ್ಟಿದ್ದಾರೆ ಆಶ್ವಾಸ ಹೋಗಿಬಿಟ್ಟಿದ್ದಾರೆ ಸಮಸ್ತ ದೇವತೆಗಳನ್ನು ನೋಡ್ತಾ ಇದ್ದಾರೆ ರಣಧೀರನಾಗಿರತಕ್ಕಂಥ ರಘುರಾಮಚಂದ್ರನ ಅನಂತವೀರ್ಯನ ಅಪಾರ ಸಾಮರ್ಥ್ಯನ ಮತ್ತೆ ಮತ್ತೆ ನೋಡಿ ಗುಣಗಾನ ಮಾಡಿದರಂತೆ ಎಲ್ಲಕ್ಕಿಂತ ಸೀತಾದೇವಿಯರು ಮೊಟ್ಟ ಮೊದಲಿಗೆ ಕಂಡದ್ದೀಗ ಶ್ರೀರಾಮಚಂದ್ರನ ಈ ಭೀಕರ ವಿಕ್ರಮ ಆದರೆ ರಾಮನ ಮುಖದಲ್ಲಿ ಕೊಂಚವೂ ಗಾಂಭೀರ್ಯ ಅಥವಾ ಕೊಂಚವೂ ಆತಂಕ ಏನೂ ಕಾಣಿಸಲಿಲ್ಲ ಯುದ್ಧದ ಸಂಕಲ್ಪ ಮಾತ್ರ ಸಾಕವನದು ಇದನ್ನು ಸೀತಾದೇವಿಯರು ಕಂಡು ಬೆಳಿಗ್ಗೆ ಬರ್ತಾರೆ ಶ್ರೀರಾಮಚಂದ್ರನಿಗೆ ತನ್ನ ದೇಹದ ಸುಖೋಷ್ಣದಿಂದ ಯಾವುದೋ ಸೇವೆ ಸಲ್ಲಿಸಲಿಕ್ಕೆ ಇಚ್ಚಿಸಿದಳೋ ಎಂಬಂತೆ ಅವನನ್ನು ಒಪ್ಪಿಕೊಳ್ತಾಳೆ ರಘುವರ ನಿನ್ನ ಅಪಾರ ಸಾಮರ್ಥ್ಯ ಇದರಲ್ಲಿ ನಾನು ಅವಿಶ್ವಾಸ ವ್ಯಕ್ತಗೊಳಿಸಿದೆ ತಿಳಿಯಬಾರದು ಅಂತಾಳೆ ಯಾಕಂದರೆ ಹಿಂದೊಮ್ಮೆ ಹೇಳಿದ್ದಳಲ್ಲ ಋಷಿಗಳಿಗೆಲ್ಲ ರಾಕ್ಷಸರು ತೊಂದರೆ ಕೊಟ್ಟರೆ ಆ ರಾಕ್ಷಸರನ್ನೆಲ್ಲ ಕೊಲ್ಲುತ್ತೇನೆ ನೀ ಪ್ರತಿಜ್ಞೆ ಮಾಡಿದ್ಯಲ್ಲ ನಮಗೆ ಆಪತ್ತು ಬರಬಹುದು ಅದರಿಂದ ಅಂತ ಸಂದೇಹ ವ್ಯಕ್ತ ಮಾಡಿದಳು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಪರಮಾತ್ಮನಲ್ಲಿ ಅಪಾರ ಬಲ ಇದೆ ಯಾರೂ ಅದನ್ನು ಎಲ್ಲೂ ಚಿಂತಿಸುವುದು ಸಾಧ್ಯ ಅಲ್ಲ ಅಷ್ಟು ಶಕ್ತಿ ಅದನ್ನು ಸ್ವಲ್ಪ ಮಾತ್ರ ಅದನ್ನು ಪ್ರಕಟ ಮಾಡಿದರೆ ಸಾಕು ಹದಿನಾಲ್ಕು ಸಹಸ್ರ ಸೈನ್ಯ ನಿಮಿಷ ಮಾತ್ರದಲ್ಲಿ ನಾಶವಾಗಿದೆ ಆಗ ಶುರ್ಪನ ಖಾ ಲಂಕೆಯ ಕಡೆಗೆ ಅಣ್ಣನಾದ ದಶಕಂಠನಿಗಿದನ್ನು ತಿಳಿಸಿ ಹೇಗಾದರೂ ರಾಮನನ್ನು ಏಕಾಕಿಯಾಗಿ ಮಾಡಿ ಅವನನ್ನು ತ ಹೊಂದಬೇಕು ಅಂತವಳ ಪ್ರಯತ್ನ ಈ ಮೂಗು ಕಿವಿ ಹೋದರೂ ಅವಳ ಪ್ರಯತ್ನ ಏನು ಕಡಿಮೆ ಆಗಲಿಲ್ಲ ಹೇಗಾದರೂ ಅವನು ಹೊಂದಬೇಕು ಅದೇ ಭಕ್ತಿ ಪ್ರೇಮದಿಂದ ಒಂದೃಷ್ಟಿಯಲ್ಲಿ ಈಕೆಯ ಮೂಗು ಕಿವಿ ಕೊಯ್ದುದು ಸರಿಯೇ ಅಂತಾರೆ ಭಕ್ತ ಕವಿಗಳಂತಾರೆ ಪರಮಾತ್ಮನ ಪಾದಕ್ಕೆ ಅರ್ಪಿಸಲ್ಪಟ್ಟಂತಹ ಶ್ರೀ ತುಳಸಿಯನ್ನು ಯಾವ ಮೂಗು ಮೂಸುವುದಿಲ್ಲವೋ ಅದನ್ನು ಕತ್ತರಿಸೋದು ಆಗ ಯಾವ ಕಿವಿಗಳು ಪರಮಾತ್ಮನ ಕಥೆಯನ್ನು ಕೇಳಿ ಆನಂದ ಪಡುವುದಿಲ್ಲವೋ ಅಂತಹ ಕಿವಿಗಳನ್ನು ಕತ್ತರಿಸಿದ್ರು ಏನು ತಪ್ಪಿಲ್ಲ ಅಂದರೆ ದೈತ್ಯರು ಹರಿದ್ವೇಷ ಮಾಡತಕ್ಕಂಥ ಭಗವದ್ಭಕ್ತರಿಗೆ ಇದರ ಅರ್ಥ ಆಗ್ತದೆ ಯಾಕೆ ಎಲ್ಲಾ ಇಂದ್ರಿಯಗಳು ಪರಮಾತ್ಮನ ಸೇವೆಗೆ ಉಪಯೋಗ ಆಗದಿದ್ದರೆ ಅದು ಶೂರ್ಪನಕ್ಕೆ ಇಂದ್ರದಾಗಿ ವ್ಯರ್ಥ ಆಗ್ತದೆ ಅದನ್ನು ಹೇಳುವ ವ್ಯಾಸ ನೋಡಿ ಅಂತರಂಗದಲ್ಲಿ ಹರಿಯ ಕಾಣದವ ಒಟ್ಟು ತುರುಡನ ಎಂದೆಂದಿಗೂ ಅಂತರಂಗದಲ್ಲಿ ಹರಿಯ ಕಾಣದವ ಸಂತದ ಶ್ರೀಹರಿ ಚರಿ ಸಂತ ದಾಸ ಅಂತರದ ಕುರುಡನು ಕುರುಡ ಕುರು ಇಂದ್ರಿಯಾಧಿಪತಿಯಾದಂತಹ ಪರಮಾರ್ಥನ ಪ್ರೀತಿಸಲಿಕ್ಕೆ ಅದು ಇಳದಿರತಕ್ಕಂತ ದೈತ್ಯರಿಗೆ ಅದು ಇದ್ರೂ ವ್ಯರ್ಥ ಆದ್ಮೇಲೆ ಸೂರ್ಯಪನಕಿ ಮೂಗು ಕಿವಿ ಕತ್ತರಿಸಿದ್ರು ಅಂದೆ ಬಿಟ್ಟರು ಆಕೆ ಏನ್ ಮಾಡ್ತಾಳಂದ್ರೆ ರಾವಣನ ಮತಿಗೆಡಿಸಬೇಕು ಅಂತ ಓಡ್ತಾಳೆ ಇಲ್ಲಿ ಒಂದು ದಿವ್ಯ ತತ್ವ ನಮಗೆ ಸ್ಪಷ್ಟ ಆಗ್ತದೆ ಲಕ್ಷ್ಮೀನಾರಾಯಣರನ್ನ ಜೊತೆಯಾಗಿ ಚಿಂತನೆ ಮಾಡಬೇಕಂತೆ ನಾವು ಅಲೌಕಿಕರು ಪರಮಾತ್ಮನ ವಕ್ಷಸ್ಥರಲ್ಲಿ ಇಡ್ತಾಳೆ ಲಕ್ಷ್ಮೀ ಲಕ್ಷ್ಮೀನಾರಾಯಣರನ್ನು ಬೇರ್ಪಡಿಸಬಾರದು ಬೇರೆ ಚಿಂತನೆ ಮಾಡಿಕೊಳ್ಳುದು ಲಕ್ಷ್ಮೀಯುಕ್ತರಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು ಯಾರು ಲಕ್ಷ್ಮೀನಾರಾಯಣರನ್ನು ಪ್ರತ್ ಪ್ರತ್ಯೇಕ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೋ ಅವರ ನಾಶವಾಗ್ತದೆ ಇದು ರಾಮಾಯಣದಲ್ಲಿತಕ್ಕಂಥ ದರ್ಶನ ರಾಮಾಯಣ ಕಥೆ ನಮ್ಗೆ ಗೊತ್ತಿದ್ರೂ ಕೂಡ ಈ ತಾತ್ವಿಕ ರೂಪ ನಾವು ತಿಳಿಯಿರಿ ಬರೀ ಕಥೆ ಆಗ್ತದೆ ಸಮಾಧಿ ಭಾಷೆ ಆಗ್ತದೆ ಅಷ್ಟೇ ಅದು ರಹಸ್ಯವಾಗಬೇಕೋ ದರ್ಶನ ಭಾಷೆ ಆಗಬೇಕೋ ಅಲ್ಲಿಯ ತಾತ್ವಿಕ ವಿಚಾರವನ್ನು ತಿಳ್ಕೊಂಡ್ರೆ ಗೊತ್ತಾಗ್ತದೆ ಈ ಶೂರ್ಪನಕ್ಷಿಗೆ ರಾಮ ಮಾತ್ರ ಬೇಕು ಸೀತೆ ಬೇಡ ರಾವಣನಿಗೆ ಸೀತೆ ಮಾತ್ರ ಬೇಕು ರಾಮ ಬೇಡ ಒಂದು ವೇಳೆ ಆ ರಾವಣ ಸೀತೆಯನ್ನು ಕೊಂಡು ರಾಮನನ್ನು ಕೊಂಡು ಹೋಗಿದ್ರೆ ಆ ಸೀತಾರಾಮರನ್ನ ಲಂಕೆಯಲ್ಲಿಟ್ಟು ಪೂಜಿಸಿ ಜನ್ಮ ಸಾರ್ಥಕ ಅದೇ ಶೂರ್ಪನಖ ರಾಮ ಬೇಕು ಅಂತ ಅಪೇಕ್ಷೆ ಮಾಡುವಂತೆ ಸೀತಾದೇವಿಯರನ್ನು ಕೂಡ ಗೌರವಿಸಿದರೆ ಆ ಮಾತೆಯ ಅನುಗ್ರಹದಿಂದ ಅವಳ ಜನ್ಮ ಸಾರ್ಥಕ ಈ ಸೀತಾರಾಮರನ್ನು ಬೇರೆ ಬೇರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತ ಶೂರ್ಪನಖ ರಾವಣ ಇಬ್ಬರೂ ನಾಶವಾದ ಈಗ ಶೂರ್ಪನಕ್ಕೆ ಆ ಪ್ರಯತ್ನಕ್ಕೆ ತೊಡಗಿದ್ದಾಳೆ ಕೂಲನಾಶಕ್ಕೆ ಅಣುಗ ಕೇಳ ಸಮಯದಲ್ಲಿ ಈಗ ಮೂಲ ಕಥೆಯಲ್ಲಿ ವರ್ಣನೆ ಮಾಡ್ತಾಳೆ ವಾಲ್ಮೀಕಳು ಕುಶಲವರಿಗೆ ಮಕ್ಕಳೇ ಆಗ ಹಣಿದ ಮೂಗಿನ ಹರಿದ ತುಟಿಗಳ ಗುಣುಗು ಕಿವಿಗಳ ಹುಣ್ಣಿನ ಕೊನೆದ ಕದಪುಗಳ ವ್ರಣದ ಮಹಾಭೀಷಣ ರಕ್ಷಿ ಬಂದಳ ರಾವಣ ರಚಿತ ಸಭಾಂಗಣಕ್ಕೆ ಮೃತ್ಯುರೂಪಿರಲಿ ಆ ಪೌರಸ್ಯ ವಂಶಕ್ಕೆ ಮೃತ್ಯುರೂಪಳಾಗಿರತಕ್ಕಂಥ ಓಡೋಡಿ ಬಂದು ಆ ರಾವಣನ ದಿವ್ಯ ಸಭೆಗೆ ಬಂದು ದೂರುತ್ತಾಳೆ ಬರುವಾಗ ಏನ್ ಮಾಡಿದ್ದಾಳಂದ್ರೆ ಆ ಮೂಗು ಕಿವಿ ಗಾಯ ಏನುಂಟೋ ಅದನ್ನ ಇನ್ನೂ ಹರಿದುಕೊಂಡು ದೊಡ್ದು ಮಾಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲೆಂದ್ರದ ನೈಗೆಲ್ಲ ಗಾಯ ಮಾಡಿಕೊಂಡಿದ್ದ ಇವಳ ಗುರುತೆ ಆಗಲಿಲ್ಲ ಮೊದಲೇ ಮಹಾಕುರೂಪಿ ಅದರಲ್ಲೂ ಮೂಗಿಲ್ಲದಿದ್ರೆ ಹಾಗಿರ್ತಾಳೆ ಅಣ್ಣನಿಗೆ ಗುರುತಾಗಲಿಲ್ಲ ಯಾರು ಏನು ಅಂತ ಅನುನಾಸಿಕ ಸ್ವರಗಳಿಲ್ಲದೆ ಅಣ್ಣ ಅಣ್ಣ ಅಂತ ಕರೀತಾ ಬೊಬ್ಬಿಡ್ತಾಳೆ ಶೂರ್ಪುನಖಿಯನ್ನು ಗುರುತಿಸಿದವರು ಹೇಳಿದರು ರಾವಣ ನೋಡ್ತಾನೆ ಯಾಕಂದ್ರೆ ಇವಳ ಗಂಡನನ್ನ ಸ್ವತಃ ಭಾವನನ್ನು ಅವನೇ ಕೊಂದಮ ವಿದ್ಯುಜೀವನನ್ನು ಇವಳಿಗೆ ವೈಭವ್ಯ ತಂದುಕೊಟ್ಟ ಅಣ್ಣ ಮತ್ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆ ಅವನಿಗೆ ಇವಳಿಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಉಂಟು ತನ್ನ ಕಾರ್ಯ ಸಾಧನೆ ಮಾಡಲಿಕ್ಕಾಗ ಅಣ್ಣನ ತಲೆ ಕಡಿಸ್ತಾನೆ ಯಾರನನ್ನು ಮೂಗು ಕಿರಿ ಕತ್ತರಿಸಿದ್ರು ಇದಕ್ಕೆ ಯಾರ ಕಾರಣ ಅಂತ ಆಕೆ ನಣ್ಣ ನೀನೇ ಕಾರಣ ಅಂದ ನಿನ್ನ ಮೂಗು ಉಕ್ಕಿರಿ ಕತ್ತರಿಸಿ ನಾನೇನು ಕಾರಣ ಹಾಗಲ್ಲ ಅಣ್ಣ ನೀನು ಜನಸ್ಥಾನದಲ್ಲಿ ನನಗೆ ಬೇಕಾದರೂ ಸಂಚರಿಸು ಸುಖವಾಗಿರುತ್ತಂಗಿ ಅಂತೆಲ್ಲಾನುಕೂರತೆ ಮಾಡಿಕೊಟ್ಟಿದ್ರು ನಾನೆಲ್ಲ ಸಂಚರಿಸ್ತಾ ಇರತಕ್ಕಂತಹ ಕಾಲ ಒಬ್ಬ ಸುಂದರಿಯಾದಂತಹ ಹೆಣ್ಣು ನೋಡಿದೆ ನಿನ್ನ ಸ್ಮರಣೆಯಾಯ್ತು ನನಗೆ ನಿನ್ನ ಜ್ಞಾಪಕ ಆಯ್ತು ಅಣ್ಣ ಪ್ರಪಂಚದ ಎಲ್ಲ ಉತ್ತಮ ವಸ್ತುಗಳು ನಿನ್ನನ್ನು ಸೇರಬೇಕು ನಿನಗೆ ಸಮಾನ ಜಗತ್ತಿನ ಯಾರೂ ಇಲ್ಲ ಈ ಸುಂದರಿಯಾದ ಕನ್ಯಾಮಣಿಯನ್ನ ನಿನಗೆ ಕಾಣಿಕೆಯ ಕೊಡಬೇಕು ಎಂಬ ಉದ್ದೇಶದಿಂದ ನಾನು ಹೆಣ್ಣನ್ನು ಹಿಡಿಯಲಿಕ್ಕೆ ಹೋದೆ ಅದರಲ್ಲಿ ೀರ್ಘಬಾಹು ವಿಶಾಲ ಚೀರಕೃಷ್ಣಜಿ ಕಂದರ್ಪಸಮ್ಚ ರಶರತ್ಮಜ ಮನ್ಮತ ಸದೃಶವಾಹು ಅಜುನವನ್ನು ಚರ್ಮವನ್ನು ತಾನೇ ಹುಟ್ಟುಕೊಂಡಿದ್ದಾನೆ ಎಂಥ ಸುಂದರ ನವ ನೋಡಿ ಇಲ್ಲಿ ಸೀತೆಯ ವಿಷಯ ಹೇಳಲಿಕ್ಕೆ ಹೋಗಿ ರಾಮನ ರೂಪವನ್ನು ಕೊಂಡಾಡ್ತಾ ಯಾಕಂದ್ರೆ ಅವಳಲ್ಲಿ ರಾಮನೇ ಇದ್ದಾನೆ ಸೀತೆಯ ನೆಪ ಮಾತ್ರ ರಾಮನನ್ನು ಕಂಡು ಹುಚ್ಚಾದವಳು ಸೀತೆಯನ್ನು ಕಂಡು ದ್ವೇಷಿಸಿದವಳು ಲಕ್ಷ್ಮೀದೇವಿಯ ದ್ವೇಷದಿಂದ ಏನು ಸಾಧಿಸುತ್ತದೆ ಏನು ಅವಳನುಗ್ರಹ ಆದ್ರೇನೇ ರಾಮನ ಕೃಪೆ ಆಗುತ್ತೆ ರಕ್ಕಸರಿಗೆ ಜ್ಞಾನ ಇಲ್ಲ ಆದ್ರೆ ನೀಕೆ ಅಂತಾಳೆ ಆ ಸುಂದರಿ ಆದ್ರೆ ಹೆಣ್ಣು ನಿನಗೆ ತರಬೇಕು ಅಂತ ಪ್ರಯತ್ನ ಮಾಡಿದಾಗ ನಿನಗೆ ಕಾಣಿಕೆಯಾಗಿ ತಹೆನಾವಲಿ ತೆಜನು ತಾನೆಂಬ ಮತಿ ಸಂಜನಿಸಿ ಕೈ ಎಕ್ಕಿದೆನು ಕಪಟದಲ್ಲಿ ಜನಪನನುಜನು ನನ್ನ ಮೂಗು ಕಿವಿ ಹೋಗಲಿ ಕಣ್ಣಾನೇನು ಕಾರಣ ಯಾಕಂದ್ರೆ ಆ ಹೆಣ್ಣು ನಿಲುಗಿ ತಂದು ಕೊಡಬೇಕು ಅಂತ ನಾನು ವಂಚನೆಯ ಸಂಚನ್ನು ಕೈಗೊಂಡು ಹೋಗಿ ಅವಳನ್ನು ಅಪಹರಿಸಬೇಕು ಅಂತ ಪ್ರಯತ್ನ ಮಾಡುವಾಗ ನಾನು ಯಾರನ್ನು ಸುಂದರ ಅಂತ ಹೇಳಿದ್ನಲ್ಲ ಆ ದಶರಥನ ರಾಮ ಅಂತವರ ಹೆಸರಂತೆ ಅವನು ತಮ್ಮ ಜನಪನನುಜನು ಬಂದು ಕಿವಿ ಮೂಗಿನಲ್ಲಿ ತನ್ನ ಖಡಗವನ್ನ ಕಠಾರಿಯನ್ನ ನನ್ನ ಕಿವಿ ಮೂಗಿನ ಬಳಿಯಲ್ಲಿ ಆಡಿಸಿದ ಮಾತ್ರವಲ್ಲ ನನಗೆ ಸಹಾಯ ಮಾಡಲಿಕ್ಕೆ ಬಂದಂಥ ಖರ ದೂಷಣಾದಿಗಳನ್ನ ಹನವಾರರು ಅವರೆಲ್ಲ ಕೂಡ ಯುದ್ಧದಲ್ಲಿ ಸತ್ತಿದ್ದಾರೆ ಈಗ ನಮ್ಮವರು ಅಂತ ಯಾರು ಉಳಿದವರಿಲ್ಲ ಅವ್ರನ್ನ ಹೀಗೆ ಬಿಟ್ಟರೆ ಈ ಅಪಾಯವು ನಿನಗೂ ಇದೆ ಇದನ್ನೆಲ್ಲ ರಾವಣ ಕೇಳಿದ್ನಿ ಅಂದ್ರೆ ಅವಳು ಯಾವ ಮಾತು ಕೇಳಲಿಲ್ಲ ಅವನಿಗೆ ಕೇಳಿದ್ದ್ಯಾವುದು ಅಂದ್ರೆ ಆ ಸೀತೆ ಬಹಳ ಸುಂದರಿ ಅಂದದ್ದು ಮಾತ್ರ ಚಿತ್ರದಲ್ಲಿ ನಟ್ಟಿತು ಓ ಸೀತೆ ಎಂದು ನಾನು ಧನುಸನ್ನೆ ಹಾಕಿ ವಿವಾಹ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ ಆ ಜಾನಕಿ ಆ ಮಿಥಿಲಾನಂದಿನಿ ಆದರ್ಶಿ ಜನಕಸುತೆ ಸುತೆ ಸೀತೆ ಅದನ್ನು ಹೊರಕ್ಕೆ ತೋರು ಪಡಲಿಲ್ಲ ಬಹಳ ಕರುಣೆಯಿಂದ ಮಾತಾಡಿಸ್ತಾನ ತಂಗಿ ಯಾರನಿಗೆ ಗೌಮಾನ ಮಾಡಿದರೋ ಅವರಿಗೆ ತಕ್ಕ ಶಾಸನ ಮಾಡ್ತೇವೆ ಆಕೆಂದ್ಳು ನನ್ನ ವಿಚಾರ ಬಿಟ್ಬಿಡಣ್ಣ ಆದ್ರೆ ಆ ಹೆಣ್ಣನ್ನು ಮಾತ್ರ ನೀನು ಯದಿ ಸಾ ಅವಳೇನಾದರೂ ನನ್ನ ಹೆಂಡತಿ ಆದ್ರಾದ್ರೆ ಸಬಲಂತವ ಜೀವಿತ ಸಾರ್ಥಕ ತಂಗಿ ಅಣ್ಣನಾದ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀಯಲ್ಲ ಈಗಲೇ ಆಕೆಯನ್ನು ತರಲಿಕ್ಕೆ ಬೇಕಾದಂತಹ ಚಿಂತನೆಯನ್ನು ಇಂಥ ಯುಕ್ತಿಯಲ್ಲಿ ನನಗೆ ಸಹಾಯ ಮಾಡತಕ್ಕಂಥವನೇ ನನ್ನ ಸೋದರ ಮಾವನವರೀಚ ಅವನು ಸಹಾಯ ತಕ್ಷಣವೇ ಪುಷ್ಪಕವನ್ನು ತರಿಸಿ ಎಲ್ಲಿದ್ದಾನೆ ಮಾರೀಚನಂತಕ್ಕಂಥ ಅದನ್ನು ಕಂಡುಹಿಡಿದು ಅಲ್ಲಿಗೆ ಬಂದು ಇಳಿದಿದ್ದಾನೆ ಮಾರೀಚನ ಕಥೆ ನಾವು ಹಿಂದೆ ಕೇಳಿದ್ದೇವೆ ಶ್ರೀರಾಮಚಂದ್ರ ಇನ್ನೂ ಹದಿನಾರರ ವಯಸ್ಸಿನಲ್ಲಿರುವಾಗ ಸಿದ್ಧಾಶ್ರಮದಲ್ಲಿ ಯಜ್ಞ ಕೆಳಸಲಿಕ್ಕೆ ಬಂದಾಗ ಸತೇನ ಪರಮಾಸ್ತ್ರೇಣ ಮಾನವೇನ ಸಮಿತ್ರ ಮಾನವಾಸ್ತ್ರದಿಂದ ಸಮುದ್ರದಾಸಿಗೆ ತಳ್ಳಿಬಿಟ್ಟಿದ್ನಲ್ಲ ಶ್ರೀರಾಮಚಂದ್ರ ಮಾರೀಚನನ್ನು ಕೊಂದಿರಲಿಲ್ಲ ಅಂದಿನಿಂದ ಮಾರೀಚನಿಗೆ ರಾಮನ ಯಶಸ್ತಿ ಭಯ ರಾಮ ಮೃತ್ಯು ಸಮಾನತನಿಗೆ ಎಂಬ ಭಯ ಅದಕ್ಕಾಗಿ ಯಾವ ವೇಷದಲ್ಲಿ ನಾನು ಇದ್ದಾಗ ರಾಮ ಕೊಲ್ಲದೆ ಬಿಟ್ಟಿದ್ದಾನೋ ಇನ್ನು ಬದುಕಲಿಕ್ಕೆ ಈ ವೇಷವೇ ನನಗೆ ಸರಿಯಾದ್ದೆಂಬುದಾಗಿ ಅದೇ ತಪಸ್ವಿ ವೇಷದಲ್ಲಿ ಮಾರೀಚ ಒಂದು ಆಶ್ರಮ ಮಾಡಿಕೊಂಡು ಕೂತಿದ್ದ ತಪಸ್ಸು ಮಾಡ್ತಾರೆ ನಮ್ಮೆಲ್ಲ ಪುರಾಣ ಕಥೆಲಿ ಇದು ಬರುತ್ತದೆ ಎಲ್ಲ ರಾಕ್ಷಸರು ತಪಸ್ಸು ಮಾಡ್ತಾರಲ್ಲ ದೇವರು ಸಿಕ್ಕಿದ್ನೋ ಅವರಿಗೆ ರಾಕ್ಷಸರು ತಪಸ್ಸು ಮಾಡಿದರೂ ಕೂಡ ತಪಸ್ಸಿಗೆ ಹೋಗ್ತಾರೆ ಯಾಕಂದ್ರೆ ಪರಮಾತ್ಮನ ನಿಂದಿಸುವವರವರು ಭಗವದ್ವೇಷಿಗಳಿಗೆ ಮುಕ್ತಿಯ ಮಾರ್ಗ ಇವರಿಗಾಗಿ ಅಂಧನ ತಪಸ್ಸು ಅದನ್ನು ಹೇಳ್ತಾರೆ ಕನಕದಾಸರು Andatamaso inyarige Andatamaso innya ದ್ವ ಮಾಡತಕ್ಕಂಥವರು ತಪಸ್ಸು ಮಾಡಿದರೆ ಏನು ಪ್ರಯೋಜನ ಅಂತಾರೆ ಕನಕದಾಸ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಲುಷ ಗುಣ ಕಪಟವಿದ್ದ ಮಾರೀಚ ಕಪಟಿ ಅವನ ಹತ್ತಿರಕ್ಕೆ ಬಂದು ರಾವಣ ಹೇಳ್ತಾನೆ ಹೇಗಿದ್ದ ಮಾರೀಚಾದ್ರೆ ಮಾಡ್ತಾರೆ ಜಪ ಸಮ ಎಲ್ಲ ನಟನೆ ಅಷ್ಟೇ ರಾಕ್ಷಸ ಮೌನದ ತಪದೊಳ ಮಾರಿ ಜಲ ನಿರೇ ಎಂಥವ ನಿಮ್ಮ ವಿಪುಳ ಮಾಯ ಕುಶಲ ವಿದ್ಯಾ ಚಪಾಲ ಮುಕ್ತಿಗಾಗೋ ತಪಸ್ ಮಾಡ್ತಾನೆ ಆದ್ರಿಂದ ದುಷ್ಟರಲ್ಲಿ ಸದಾಚಾರ ಕಂಡು ಬಂತು ಅಂದ ಕ್ ಕ್ಷಣ ಅವರು ಸುಜೀವಿಗಳನ್ನು ತಿಳ್ಕೊಳ್ತಾರೆ ವಿಡಂಬನೆಗಾಗಿ ಸ್ವೀಕಾರ ಮಾಡ್ತಾರೆ ಅಂತಹ ಕೋಣ ಪ ಕುಲಾ ಕುಲಾಷ್ಟೇಶ್ವರನ ಆ ಕೋಣಪರನ್ನು ರಾಕ್ಷಿಸುತ್ತ ಅವರ ಕುಲಕ್ಕೆ ಆಶ್ರಯ ಕೊಡತಕ್ಕಂಥ ಅವರಿಗೆ ಒಡೆಯನನ್ನ ಕಂಡು ಮಾವಾ ನಮಸ್ಕಾರ ಮಾಡ್ತಾರೆ ರಾವಣನ್ನು ಕಂಡ ಕ್ಷಣ ಮಾರೀಚನಿಗೆ ಭಯ ಉಂಟಾಗ್ತದೆ ಮನಸ್ಸು ಯಾಕೆ ಬಂದನು ಇವ ಮಾವ ನಿನ್ನಿಂದೊಂದು ಸಹಾಯವಾಗಬೇಕು ಶ್ರೀರಾಮನ ವಿಚಾರವನ್ನು ಹೇಳಿದ ಕ್ಷಣ ಅವನ ಸತಿಯನ್ನು ಅಪಹಾರ ಮಾಡಬೇಕ ನೀ ನನಗೆ ಸಹಾಯ ಮಾಡಬೇಕಂದ ಕ್ಷಣ ಮಾರೀಚ ತಿಳಿಲೆದ್ದು ಇದೇನು Ramanyarendriya la Shri Ra मुख्यर दूरी नली बणिकी महिभार भंजिस नरनाग ಆ ಮಧು ದ್ವಿಷ ಅವತರಿಸಿದನು ಸುಲಭನೆ ರವಿ ತಾಮಸಿಗೆ ಕತ್ತನೆಗೆ ಸೂರ್ಯ ಹೆದರುತ್ತಾನೋ ನಮ್ಮಂತ ರಾಕ್ಷಸರ ಮಾಯೆಗೆ ಮಾಯಾಪತಿಯಾದ ಪರಮಾತ್ಮ ಯಾವಾತನ ಸಂಕಲ್ಪವೇ ಸಮಸ್ತ ಜೀವಿಗಳನ್ನು ಬಂಧಿಸಿದೆಯೋ ಯಾರು ಅನುಗ್ರಹದಾದ್ರೆ ಈ ಮಾಯಾ ದಾಟಬಹುದೋ ಅಂತ ಸ್ವಾಮಿಯನ್ನ ಈ ಸಾಮಾನ್ಯ ಮನುಷ್ಯನ್ ತುಳ್ಕೊಂಡ್ಯ ಯಾರಂತುಳ್ಕೊಂಡ ರಾಮನನ್ನ ರಾವಣ ಹತ್ತು ಬಾಯಿಂದ ಹೊಳ ನಕ್ಕ ಬಿಟ್ಟ ಹೇ ಮುದುಕ ನಿನಗೂ ಆ ರಾಮನು ಹುಚ್ಚು ಹಿಡಿಯಿತೇನೋ ಹೇಳೋ ಮಾರೀಚ ಅಂದ ಮಾವಾದಿ ಆಮೇಲೆ ಹೇಳುವ ನನಗೂ ಉಪದೇಶ ಮಾಡ್ತಾ ಇದ್ದಿ ರಾಮನ ಯಾರೇ ಇರಲಿ ನನಗೆ ಸೀತೆಯಲ್ಲಿ ಪಡೆಯಬೇಕಷ್ಟೇ ಅವಳು ಸಿಗಬೇಕು ನನಗೆ ಭಾರಿ ಹೇಳ್ತಾನೆ ಸರಿಯಾಗಿ ವಿಚಾರ ಮಾಡು ಆ ಮಧುಸೂದನ ಮಧುಕೈಟವಾದಿಗಳು ನಾಶ ಮಾಡಿರತಕ್ಕಂಥ ಭೂಭಾರ ಇಳುಹಲೋಸ್ಕರವಾಗಿ ದೇವತೆಗಳ ಪ್ರಾರ್ಥನೆಯನ್ನು ಹುಟ್ಟಿದ್ದಾರೆ ರಾಮನ ಯಾರೂ ನಿನಗೆ ಗೊತ್ತಿಲ್ಲ ಬಹಳ ಹಿಂದೆಯೇ ಇನ್ನೂ ಚಿಕ್ಕವರಿದ್ದಾಗ ರಾಮ ಒಂದೇ ಒಂದು ಬಾಣದಿಂದ ನನ್ನನ್ನು ಸಮುದ್ರೀತಿ ಕಳ್ಳಿತ ಸದ್ಯ ನನ್ನ ಕೊಂದಿಲ್ಲ ಭಕ್ತರು ಭಕ್ತಿ ಮಾಡಿದರೂ ಭಕ್ತಿ ಇಲ್ಲದ ಸಿವನ ವೇಷ ಹಾಕಿದ್ರೂ ಅನುಗ್ರಹ ಮಾಡತಕ್ಕಂಥ ಸ್ವಾಮಿ ಆದ ಒಂದಿನಿಂದ ರಾಮಾಂದ್ರ ನನಗೆ ಪ್ರಾಣ ಮರ ಮರಗಳಲ್ಲಿ ನಾನು ರಾಮನನ್ನು ನೋಡ್ತಾ ಇದ್ದೇನೆ ಗಿಡ ಮರಗಳೆಲ್ಲ ನಾನು ನೋಡ್ತೇನೆ ಅವನ ಹೆಸರೆತ್ತರ ನಮ್ಮ ನಡುಗ್ತಾ ಇದೆ ಆದ್ರಿಂದ ನಿನಗೆ ಹೇಳ್ತೇನೆ ಮಗು ರಾವಣ ನನ್ನ ಮಾತು ಕೇಳು ಸೀತೆ ಸಾಕ್ಷಾತ್ ಲಕ್ಷ್ಮಿ ಅವಳು ನಿಂಗೆ ಸಿಗೋದು ಸಾಧ್ಯವಲ್ಲ ಸಿಕ್ಕಲರಿಯಳು ಸೀತೆ ಮಾಯಾ ಕೃತಿ ಜಯ ನಾಮಗಳಿಂದ ಭಗವಂತನನ್ನು ಸೇವಿಸತಕ್ಕಂಥ ಆ ಲೋಕಮಾತೆ ನಿನಗೆ ಸಿಗ್ತಾಳೆ ಸಿಕ್ಕಲರಿಯಳು ಸೀತೆ ನೀನು ಎಷ್ಟೇ ಪ್ರಯತ್ನ ಮಾಡೋ ನಿನಗೆ ಅವಳು ಸಿಗೋದಿಲ್ಲ ಒಂದು ವೇಳೆ ಸಿಕ್ಕಿದರೆ ದಕ್ಕಲರಿಯಳು ಆ ಲೋಕಮಾತೆ ನಿನಗೆಂದೂ ದಕ್ಕುವವಳಲ್ಲ ಸತ್ಯವಿದು ಮುಚ್ಚು ಬರ ಇಲ್ಲದೆ ಹೇಳ್ತೇನೆ ಹೋಗಬೇಡ ಕಾರ್ಯಕ್ಕೆ ಆ ಲೋಕ ಮಾತೆಯಲ್ಲಿ ಕಣಕ್ಕಲಿಕ್ಕೆ ಹೋಗಬೇಡ ಸರ್ವನಾಶವಾಗ್ತದೆ ಸತ್ಯವೀದು ಕೈ ಇಕ್ಕಿ ಕದನಾದಿ ಸೋಲನರಿ ಇದು ಸಿದ್ಧ ರಾಮನಿಗೆ ಸೋಲು ಅಂತಿಲ್ಲ ಸ್ವಕ್ಕಿ ಕರಿ ಹರಿಯೊಡನೆ ಸೆಣಸುವುದು ಅಕ್ಕಜವಲ ಮದ್ದಾನೆ ಮದ ಬಂದು ಸಿಂಹದೊಡನೆ ಸೆಣಸಲಿಕ್ಕೆ ಹೋದರೆ ಬದುಕ್ತದೇನೋ ಲೋಕ ಕಂಠಕ ಕಿಕ್ಕದಿರು ಸಾರಿದೇನು ನಿನ್ನ ಸಾರಿ ಸಾರಿ ಹೇಳ್ತಾ ಇದ್ದೇನೆ ರಾಮನ ಇದ್ರಿ ಸೂತ್ರನಿಗೆ ಸಾಧ್ಯವಲ್ಲ ಆ ರಘುಪ್ರಭವ ಕುಪಿತನಾದ್ರೆ ನವಕ್ಕೂಡ ನಾಶವಾಗ್ತದೆ ರಾಮನ ಮರೂಪನೋ ಧನು ಜಾರಿ मात जानती कावि सदी लोक मात जानती है मात कावि सीरू लोकमा ಕೈಯ ಖಡ್ಗವನ್ನು ಹೊರಕೆಳದ ಮೂರ್ಖ ನಿನ್ನ ಉಪದೇಶಕ್ಕೆ ಬಂದಿರತಕ್ಕಂಥ ಈಗಿಂದೀಗ ನೀನು ಮಾಯಾಮೃಗ ರೂಪವನ್ನು ಪಡೆದು ಸೀತೆಯ ಲಕ್ಷವನ್ನು ಬೇರೆಡೆಗೆ ಸೆಳೆದು ರಾಮ ಸೀತೆಯನ್ನು ವಿಯೋಗವಾಗಲಿಕ್ಕೆ ಸಹಾಯ ಮಾಡಿ ನನಗಿಲ್ವಾದ್ರೆ ನನ್ನ ಕೊಲ್ಲುತ್ತೇನೆ ಖಡ್ಗೈತೀನಿ ಮಾರಿ ಇಟ್ಟನ ಇವನ ಕೈಯಲ್ಲಿ ಸಾಯೋದಕ್ಕಿಂತ ರಾಮನ ಕೈಯಲ್ಲಿ ಸಾಯುವುದು ಉತ್ತರ ನನಗೆ ಸಾವು ನಿಶ್ಚಿತ ಅನ್ನತಕ್ಕಂಥ ತಿಳಿದು ಸ್ವರ್ಣ ಮೃಗವಾಗಿ ಸೀತಾದೇವಿಯ ದಿವ್ಯ ಆಶ್ರಮದ ಇದರಿನಲ್ಲಿ ಕುಣಿದಾಡಿತು ಮೃಗ ಆದಿ ಮಾಯೆಯನ್ನು ಮೋಹಿಸುವ ಇನ್ನೊಂದು ಮಾಯೆ ಉಂಟೆ ಅವತಾರಕ್ಕೆ ಅನುಕೂಲವಾಯಿತೋರ್ತಕ್ಕಂಥ ಕ್ರಮದಲ್ಲಿ ನಡೆಯಿತಷ್ಟೆ ನೆಪ ಮಾತ್ರ ಯಾತಕ್ಕೋಸ್ಕರ ಈ ಬುದ್ಧಿ ರಾವಣನಿಗೆ ೋ ಶಬರಿಯ ಮೊರೆಯೋ ಇನ್ನೂ ಭಕ್ತರು ಕಾದಿದ್ದಾರಲ್ಲ ರಾಮ ಹಾಗಿಂದ ಹಾಗೆ ಹೋಗಲಿಕ್ಕಾಗುತ್ತೇನು ಬರಬೇಕಲ್ಲ ತಕ್ಷಣಕ್ಕೆ ಅದನ್ನು ಉದ್ಧಾರ ಮಾಡಲಿಕ್ಕೆ ಅದು ನಿಮಿತ್ತವಾಯಿತು ಅಷ್ಟೆ ಮಾಯಾಮೃಗ ರೂಪವನ್ನು ಪಡೆದು ತಂದು ಕೊಡಲೇಬೇಕು ರಾಮನೇನು ಅಂತ ಛದ ಮಾಡ್ತಾಳೆ ಸೀತೆ ಲಕ್ಷ್ಮಣನನ್ನ ಕಾದಿರಿಸಿ ಸೀತಾದೇವಿಯನ್ನು ನೋಡ್ಕೋಂತ ಬೆನ್ನು ಹಿಡಿದು ಹೋಗಿ ಇದು ಮಾಯಾಮೃಗ ಆತಕ್ಕಂಥದ್ದನ್ನು ಖಚಿತಪಡಿಸ್ತೀನಿ ಎಂಬುದಾಗಿ ರಘುರಾಮಚಂದ್ರ ಮಹೋಗ್ರವಾದಂತಹ ಬಾಣ ಹೊಡೆದಾಗ ಹಾ ಸುಮಿತ್ರ ಹೇ ಈ ಧನಿ ರಾಮನ ಧನಿಯನ್ನ ಅನುಸರಿಸಿ ಹೇ ಲಕ್ಷ್ಮಣಾಂತಿ ಪ್ರಕಾರ ಮಾರೀಚ ಕೂಕ್ತ ಆ ಕಡೆ ರಾವಣಿಗೂ ಸಹಾಯ ಮಾಡಬೇಕು ಅಂದ ಈ ಕಡೆ ತನ್ನ ಉದ್ಧಾರವಾಗಬೇಕು ಅಂದ್ ಬಯಸಿದ ಎರಡು ಆಗೋದು ಸಾಧ್ಯವಲ್ಲ ರಾಮನ ನೋಡ್ತಾನೆ ಕಂಗಳನು ರಾಮನ ಮಂಗಳ ಶ್ರೀ ಮೂರ್ತಿಯಲಿ ಉದ್ಯೋಗಿಸಿದ ನವ ಬಳಿಕ ಕಂಗಳನು ಹರಹಿದನು ರಾಮನ ಮಂಗಳ ಶ್ರೀ ಮೂರ್ತಿಯಲ್ಲಿ ಕಣ್ತುಂಬಾ ಶ್ರೀರಾಮನನ್ನು ನೋಡ್ತಾ ಇದ್ದಾನೆ ಈ ರಾಮನ ಧನಿಯನ್ನು ಅನುಸರಿಸಿ ಲಕ್ಷ್ಮಣ ಅಂತ ಕರೆಯುತ್ತ ಸೀತಾದೇವಿಗೆ ದ್ರಮೆ ಉಂಟು ಮಾಡತಕ್ಕಂಥ ಕಾರಣದಿಂದ हे प्रकारा ಹೇ ಲಕ್ಷ್ಮಣ ಅಂಬ ಮಾತು ಕೇಳಿಸ್ತು ಏಕ ಪ್ರಕಾರ ಹಾಸುಮಿತ್ರಾಸು ಹಾ ಸರೋರುಹನಯನೇ ಈ ಮಾತು ಕೇಳಿಸ್ತಾ ಇದೆ ಸೀತಾದೇವಿ ರಾಮನಿಗೇನಾಯ್ತು ಹೇ ರಘುರಾಮನಿಗೆ ದೇವಾಗ್ಲಿ ರಘುರಾಮಚಂದ್ರ ಮಹಾರಾಜಕೀ ಶ್ರೀರಾಮಚಂದ್ರನ ಧ್ವನಿ ಎಂಬಕ್ಕಂಥ ಅದನ್ನು ಭ್ರಮಿಸಿ ಸೀತಾದೇವೆಂದ್ರು ಲಕ್ಷ್ಮಣ ನಿನ್ನ ಜ್ಯೇಷ್ಠನಿಗೆ ಏನು ಕಷ್ಟ ಪರಂಪರೆ ಒದಗಿದೆ ನೋಡು ಹೇಳಬೇಡ ಹೋಗು ಸೌಮಿತ್ರೀನಿ ಒದಗು ಶ್ರೀರಾಮನೆ ಹೋಗು ಸೌಮ್ಯತ್ರಿ ನೀದಗು ಶ್ರೀರಾಮನೆ ಆಗ ಮುಡಿವ ಲ ಸ್ತ್ರೀಯ ರಡಿವ ಮುಡಿವ ಆಗ ಕಂಡ ಚರಿ ಅನು ಹೋಗು ಆಗಬಾರದ್ದೇನೋ ರಾಮನಿಗಾಗಿದೆ ಬೇಗ ಹೋಗು ಅಂತ ಅಜ್ಞಾನಿ ಲೋಕದ ಜನರಂತೆ ಆಡತಕ್ಕಂತಹ ಸೀತೆಯ ಮಾತು ಕೇಳಿ ಲಕ್ಷ್ಮಣನಿಗೆ ಕಾಣಿಸುತ್ತದೆ ಪ್ರಭೋ ಇದೇನಿದು ಇದೆಂತಹ ಸ್ಥಿತಿ ತಾಯೇ ಜಾನಕಿ ರಾಮನಲ್ಲಿ ಯಾಕೆ ಸಂದೇಹ ಪಡ್ತೀಯ ಅನಂತಿ ವೀರನಾಗತಕ್ಕಂತಹ ರಘುರಾಮಚಂದ್ರವನು ಅರಧರ್ಣಭಂಗ ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದಿ ಒಂದೇ ಒಂದು ಬಾಳದಿಂದ ಕರದೂಷಣ ತ್ರಿಶಲರ ಮಹಾಸೇನಾ ಸಹಿತವಾಗಿ ಸುಟ್ಟುರುಹಿದ್ದನ್ನು ನೋಡಿದ್ದಿ ಪ್ರಭುವಿನಲ್ಲಿ ಸಂದೇಹವೇ ಭಯವ್ಯಾಕೆ ಹೆದರಬೇಡುತ್ತಾಯೇ ನಿನ್ನ ನೋಡಿಕೊಳ್ಳುವ ಆಜ್ಞೆ ಮಾಡಿದ್ದಾನೆ ರಘುರಾಮಚಂದ್ರ ಇದು ರಾಕ್ಷಸರ ಮಾಯೆ ತಾಯಿ ನಿನಗೆ ತಿಳಿದಿಲ್ವೇ ಅಥವಾ ನನ್ನನ್ನು ಭ್ರಮೆಯಲ್ಲಿಡುತ್ತೀಯಾ ಮಾಯಾಮೃಗಾದವು ಬೇಡ ಅಂತ ನನ್ನ ಸ್ವಾಮಿ ಹೇಳಿದ್ರು ನೀ ಕೇಳಲಿಲ್ವಲ್ಲ ಸಾಕ್ಷಾತ್ ಆದಿ ಮಾಯೆ ನೀನು ನಿನ್ನನ್ನು ಯಾವ ಮಾಯೆ ಬಂಧಿಸುತ್ತದೆ ಆ ಮೂಲವಾದಂಥ ಸೀತಾದೇವಿಯ ಲಕ್ಷ್ಮೀ ರೂಪವನ್ನು ನೆನೆದು ಮತ್ತೆ ಮತ್ತೆ ಮತ್ತೆ ಮತ್ತೆ ಎಚ್ಚರಿಸುತ್ತಾನೆ ಆ ದಿಶೇಷನ ಅವತಾರಿಯಾಗಿರತಕ್ಕಂಥ ಲಕ್ಷ್ಮಣ ಆದರೆ ಆ ಲಕ್ಷ್ಮೀನಾರಾಯಣರ ಸೀತಾರಾಮಚಂದ್ರರ ಸಂಕಲ್ಪ ಏನು ಅನ್ನತಕ್ಕಂಥದ್ದು ಇತರ ಸಾಮಾನ್ಯ ದೇವತೆಗಳಿಗೆ ತಿಳಿಯತಕ್ಕಂಥ ಧ್ಯಾಯಿ ಹೋಗು ಲಕ್ಷ್ಮಣ ಹೋಗು ಹೋಗು ನನ್ನನ್ನು ನಾನೇ ರಕ್ಷಿಸಿಕೊಳ್ಳಬಲ್ಲೆ ನಿನ್ನ ರಕ್ಷಣೆ ನನಗೆ ಬೇಕಾದಿಲ್ಲ ಹೋಗು ಅಂತ ಲಕ್ಷ್ಮಣ ಒಪ್ಪಲಿಲ್ಲ ಭಯವೇ ಕತ್ತಿಗೆ ರಾಮನಿಗೇನಾಗಲಿಲ್ಲ ಆಗುವುದು ಸಾಧ್ಯವೂ ಅಲ್ಲ ಅಂದಾಗ ಪ್ರಾಕೃತ ಸ್ತ್ರೀಯರು ಲೋಕದ ಸಾಮಾನ್ಯ ಹೆಣ್ಣು ಮಕ್ಕಳು ಕೂಡ ಹೇಳಲಿಕ್ಕೆ ಹಿಂದರೆಯುವ ಒಂದು ಮಾತನ್ನ ಆ ಕಾರ್ಯ ಸಾಧಿಸಲಿಕ್ಕಾಗಿ ಆದಿಮಾಯಿ ಹೇಳಿತು ಅಣ್ಣನಿಗೆ ಆ ಬಂದಾಗ ನಿನ್ನ ರಕ್ಷೆಯಲ್ಲಿ ನಾನಿದ್ದೇನೆ ಯಾವ ಉದ್ದೇಶದಿಂದ ನೀನೀಗ ಹೋಗ್ತಾ ಇಲ್ಲ ಮೂರ್ಖ ರಾಮವಿರಹಿತರಾಗಿ ಈ ಸೀತೆ ಇನ್ನು ಯಾರ ಜೊತೆಗಾದ್ರೂ ಇರಲು ಬಯಸ್ತಾಳೆ ತಿಳ್ಕೊಂಡ್ಯಾ ಏನಾದ್ರೂ ಅಂತ ದುಷ್ಟ ಹೇತು ನಿನ್ನಲ್ಲಿದೆಯೇ ಇದನ್ನು ಕೇಳುತ್ತಲೇ ಮಾತು ಬರೋದೇ ಮಾತೆಯಲ್ಲಿ ಎಂದಾದರೂ ನಾನು ಶಂಕಿಸಿದನೇ ನನ್ನ ದೃಷ್ಟಿಯಲ್ಲಿ ಬದಲಾತುಂಟೆ ಅಯ್ಯೋ ಇದನ್ನು ಕೇಳುವ ನಾನೇಕೆ ಈ ಧರೆಗಿಳಿದು ಹೋಗದಾರೆ ಶ್ರೀರಾಮಚಂದ್ರ ನಿನ್ನ ಅವಕೃಪೆಯ ಮೇಲೆ ಇನ್ನೊಂದು ಅರಕ್ಷಣ ನಿಲ್ಲುವುದು ಯೋಗ್ಯವೇ ಸಾಷ್ಟಾಂಗ ನಮಸ್ಕಾರ ಮಾಡಿದ ತಾಯೇ ನನ್ನ ಅಪರಾಧ ಕ್ಷಿಪಿಸು ನಿನ್ನ ಆಜ್ಞೆ ಪಾಲಿಸುತ್ತೆ ಆದರೆ ಇದು ಇಲ್ಲಿ ರೇಖೆಯನ್ನು ಬರೆದಿದ್ದೇನೆ ಎಂಥ ಸ್ಥಿತಿಯಲ್ಲೂ ಇದೀಚೆಗೆ ಬರಬೇಡ ಅಂತಂದು ಶ್ರೀರಾಮನನ್ನು ಚಿಂತಿಸುತ್ತಾ ಹೊರಟು ಬಿಟ್ಟ ಹೇ ರಘು ನಿನ್ನ ಅವಕ್ರಮೆಗೆ ನಾನು ಪಾತ್ರಳಾದ್ರೆ ಆಚೆ ಕಳಿಸ್ ಹೋದ ಬಳಿಕ ಸೀತಾದೇವಿ ಅಜ್ಞಾನಿ ಹೆಣ್ಣು ಮಗಳವಳು ತಕ್ಷಣ ಏನು ಮಾಡ್ತಾಳೆ ರಾವಣನಾಗಲೇ ಸನ್ಯಾಸಿ ವೇಷಧರಿಸಿ ಬಂದಿದ್ದಾನೆ ಸೃಷ್ಟ್ವಾತ್ಮನಃ ಪ್ರತಿಕೃತಿ ಪ್ರಿಯಯೌ ಚ ಶಿಖರಂ ಕೈಲಾಸಮರ್ಚಿತ ಆ ಶಿವಾದಿಗಳು ರುದ್ರಾದಿಗಳಿಗೆ ಅನುಗ್ರಹ ಮಾಡಲೋಸ್ಕರವಾಗಿ ಒಂದು ನಿಮಿಷವೂ ಕೂಡ ತಳುವುದೇ ತಾಯಿ ತನ್ನ ಪ್ರತಿಕೃತಿಯನ್ನು ತಾನೇ ಸೃಷ್ಟಿ ಮಾಡಿದ್ದಾಳೆ ನಿಜ ಸೀತೆಯೆಲ್ಲ ಮಾಡಿಟ್ಟಿದ್ದಾಳೆ ಮತ್ತೆ ತನ್ನ ಅಳೆದು ಉಳಿದ ಅದಕ್ಕೆ ಹಾಕಿಬಿಟ್ಟು ಯಾಮ ಯಾಮ್ ಪರೇಶ ವೃದೈವ ಕ್ರೋತಿ ಲೀಲಾ ತಕ್ಕ ನಿರ್ಣಯದಲ್ಲಿ ಆಚಾರ್ಯರು ಹೇಳುತ್ತಾರೆ ಯೇಶ ಕುರುದೈವ ಕರೋತಿ ಲೀಲಾ ಭಗವಂತನು ಯಾವ ಯಾವ ಲೀಲೆಗಳನ್ನು ಮಾಡ್ತಾನೋ ಅದಕ್ಕನುಕೂಲವಾಗಿರತಕ್ಕಂಥ ಎಲ್ಲಾ ಲೀಲೆಗಳನ್ನು ಲಕ್ಷ್ಮೀದೇವಿಯು ಅನುಸರಿಸ್ತಾಳೆ ಅನುಕರಿಸುತ್ತಾಳೆ ಅವತಾರ ಕಾರ್ಯಕ್ಕನುಕೂಲವಾಗುವಂತೆ ತನ್ನ ಪ್ರತಿಕೃತಿಯನ್ನು ನಿರ್ಮಿಸಲು ಇಟ್ಟಿದ್ದಾಳೆ ನಿಜವಾಗಿರತಕ್ಕಂಥ ಆಕೆ ಕೈಲಾಸಪತಿ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ಆ ಮೂಲ ರೂಪದಿಂದ ಅವರಿಗೆ ದರ್ಶನ ಕೊಟ್ಟಿದ್ದಾಳೆ ಅಲ್ಲಿ ರುದ್ರಾದಿಗಳಿಂದ ಅರ್ಚನೆ ಪಡೆಯುತ್ತಾಕುತ್ತಿದ್ದಾಳೆ ಲಕ್ಷ್ಮಿ ಮಾಯಾವೇಷಧರಿಸಿ ಬಂದಿದ್ದಾನೆ ಸನ್ಯಾಸಿಯಾಗಿ ಅವನಿಗೆ ಸಿಕ್ಕಿದ್ದು ಮಾಯಾ ಸೀತೆ ಅಲ್ಲ ನಿಜ ಸೀತೆ ಅದರ ನಿಜ ಭಕ್ತರಿ ಆ ತಾಯಿ ಅನುಗ್ರಹ ಮಾಡಿ ಜ್ಞಾನ ಕೊಡ್ತಾಳೆ ಈ ರಾಕ್ಷಸನನ್ನು ವಂಚಿಸಲುಸ್ಕರವಾಗಿ ತನ್ನ ಪ್ರತಿಕೃತಿಯನ್ನು ಸೃಷ್ಟಿ ಮಾಡಿ ಅಲ್ಲಿಟ್ಟಿದ್ದಾನೆ ಅದು ತಿಳಿಯದಿರತಕ್ಕಂಥ ಮಾರೀಚನ ಯುಕ್ತಿ ಫಲಿಸಿತು ನನಗೇಗೆ ದೊರಕಿದಳು ಸೀತೆ ಎಂಬುದಾಗಿ ತಿಳಿದುಕೊಂಡು ಮುಂದಕ್ಕೆ ಬರ್ತಾನೆ ರುದ್ರಾಕ್ಷಗಳಿಂದ ಅಲಂಕರಿಸಿಕೊಂಡಿರ್ತಕ್ಕಂಥ ಶಿವನಾಮನಾಲೆಯಲ್ಲಿ ನುಡಿಯುತ್ತಾ ಇದ್ದಾನೆ ಜಪಮಾನ ಕೈಯಲ್ಲಿ ತಾನೆ ತಿರುಗುತ್ತಾ ಇದ್ದಾರೆ ಮುಂದೆ ಬಂದು ನಿಂತಿದ್ದಾನೆ ಶಿರದ ಮುಂಡದ ಅಕ್ಷಮಾಲಯ ಕರದ ಗಂಡ ಕಮಂಡಲದ ಬಂಧುರದ ಕಾಶಾಯಾಂಬರ ಕೌಪೀನ ಕಳೇವರದ ಅಲ್ಲಿ ಕವಿ ಒಳ್ಳೆ ಶಬ್ದ ಬಳಸಿದ್ದಾನೆ ಕೌಪೀನ ಹುಟ್ಟಿದ್ದಾನೆ ಮೈಗೆಲ್ಲ ಭಸ್ಮ ಹಚ್ಚಿಕೊಂಡಿದ್ದಾನೆ ಸನ್ಯಾಸಿ ವೇಷ ಹಾಕ್ಕೊಂಡಿದ್ದಾನೆ ಇದೊಂದು ಪ್ರೇತ ಶವದ ಹಾಗೆ ಕಳೆ ವರ್ದು ಹಾಕಿದೆ ಯಾಕಂದರೆ ಹೊರಗಿಂದು ಸನ್ಯಾಸಿ ವೇಷ ಹಾಕಬಹುದು ಆ ಒಳಗೆ ರಾವಣನ ಮದಾ, ಗರ್ವ ಆ ಟೀವಿ ಅದು ಹೊರಗುತಾನೆ ಇಣುಕ್ತಾ ಇದೆ ಸನ್ಯಾಸಿ ವೇಷ ಹಾಕಿದ ಕ್ಷಣ ಸನ್ಯಾಸಿ ಬರಬೇಕೆ ಅದು ಈ ರಾಕ್ಷಸನಿಗೆ ದಾಸರದ ನಂದರು ಕಾವಿಯ ಬಟ್ಟೆಯ ಧರಿಸುವಿಯಲ್ಲ ಕಾಮನ ಬಿಡಲಿಲ್ಲ ಕಾವಿಯ ಬಟ್ಟೆಯ ಧರಿಸುವಿಯಲ್ಲ ಕಾಮನ ಬಿಡಲಿಲ್ಲ ತಾವೊಂದರಿಯದೆ ಆಗಮ ತಿಳಿಯದೆ ಶ್ವಾನನ ಕುಳಿಯದೆ ಬೀಳುವರೆಲ್ಲ ಜಲ್ಲ ನೋಬಲ್ಲೆ ನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಸುಲ್ಲಿಗೆ ಚರಣರ ವಚನವ ಬೇಡುತ್ತ ಸಲ್ಲದ ಕಾರ್ಯವ ಮಾಡುವಿರಲ್ಲ ಚಲ್ಲ ಪಲ್ಲೇನೆಂಬುವಿರಲ್ಲ ಅವ ಗುಣ ಬಿಡಲಿಲ್ಲ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಹಮ್ಮನೆ ಬಿಡಲಿಲ್ಲ ಬ್ರಹ್ಮಜ್ಞಾನಿಗಳೆನಸುವಿರಲ್ಲ ಹಮ್ಮನೆ ಬಿಡಲಿಲ್ಲ ಸುಮ್ಮನ ಶಾಸ್ತ್ರವ ಓದುವಿಯಲ್ಲ ಒಮ್ಮನ ಬಿಡಲಿಲ್ಲ ತಾವೊಂದರಿಯದೆ ಆಗಮ ತಿಳಿಯದೆ ಶ್ವಾನನ ಕುಳಿಯಲಿ ಬೀಳುವರೆಲ್ಲ ಎಲ್ಲ ಬಲ್ಲೆ ಎಂಬುವಿರಲ್ಲ ಕೇವಲ ತೋರಿಕೆಯ ವಂಚನೆಯ ಸನ್ಯಾಸ ಅದನ್ನು ಕಳೆ ವರದ ಅಲ್ಲಿದ್ದ ಜರೆಯ ಜರುಗಿದ ಬೆನ್ನ ಸಟೆಯ ನಾಮ ಸ್ಮರಣೆಯಲಿ ದೇವರ ಸ್ಮರಣೆ ಮಾಡುವುದು ಸಠಿ ಮೈದೋರಿ ಮಾಯಾಮಹೀಸೂತೆಗೆ ಮಾಯಾ ಪ್ರತಿಕೃತಿಯಲ್ಲಿರೋದು ನಿಜ ಸೀತೆಯಲ್ಲ ನಿಜ ಸೀತೆಯನ್ನು ಕೈಲಾಸದಲ್ಲಿ ರುದ್ರಾಜುಗಳು ಅರ್ಚಿಸ್ತಾ ಇದ್ದಾರೆ ಜಗನ್ಮಾತೆಯನ್ನ ಹಸುರನು ಮೋಹಗೊಂಡ ಇವಳೇ ಸೀತೆ ಎಂಬುದಾಗಿ ತಿಳ್ಕೊಂಡು ಭಿಕ್ಷೆ ನಾನಾ ಭೋಗಮಯವಾದ ಪ್ರಸಕ್ತಿಯಲ್ಲಿ ಬಿದ್ದು ಹೋದಂತಹ ಆ ರಾವಣ ಸನ್ಯಾಸಿ ವೇಷ ಹಾಕಿದರೆ ಈ ವಂಚನೆಯ ಸಂಚು ಬಯಲಾದ ಹಾಗೆ ಆ ಪ್ರತಿಕೃತಿಯಾಗಿದ್ದಂತಹ ಸೀತೆ ಆ ಛಾಯಾ ಸೀತೆ ಹೊರಗೆ ಬರಲಿಕ್ಕೆ ಸಂಕೋಚ ಪಡ್ತಾಳೆ ಸಂಕೋಚ ಕೊಡು ಕೊಡು ನನಗೆ ಭಿಕ್ಷೆ ಅಷ್ಟು ದೂರದಿಂದ ಭಿಕ್ಷೆಯ ಸೀತೆಯಾಕೆ ಪ್ರಪಂಚವಿರತಕ್ಕಂಥ ಸ್ತ್ರೀವರ್ಗನು ಮಾತ್ರ ಸ್ವರೂಪದಲ್ಲಿ ನೋಡತಕ್ಕಂಥವ ನಾನು ಬಾ ಹೊರಕ ಬಾ ಪರಮಾತ್ಮನ ಸಂಕಲ್ಪ ವಿಶೇಷ ಆ ರೇಖೆಯನ್ನು ದಾಟಿ ಹೊರಕ್ ಕಾಲಿಟ್ರೆ ರಾವಣ ತನ್ನ ಮೂಲ ರೂಪವನ್ನು ಕಾಣಿಸಿದ ಗಹಗ ಇಷ್ಟ ರಾವಣ ರಾಮರಿಗಿಂತ ಮೊದಲು ನಿನ್ನನ್ನು ಪ್ರೀತಿಸಿದವ ನಿನ್ನ ವಿವಾಹ ಸಮಾರಂಭಕ್ಕೆ ಬಂದು ಧನಸ್ಸು ಎತ್ತರಾಗದೆ ಹಿಂತಿರುಗಿದವ ನಾನು ಅಂದು ನಿನ್ನನ್ನು ಗೆದ್ದುಕೊಂಡು ಹೋಗಲಿಕ್ಕಾಗಲಿಲ್ಲ ಈಗ ಕದ್ದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಅಟ್ಟಹಾಸಿನ್ ನಗಟ ಆ ಸೀತೆಯನ್ನು ಹಿಡಿದು ಎತ್ತಾರಂತೆ ಅಲ್ಲಿ ವಾಲ್ಮೀಕಿ ಈ ರಹಸ್ಯ ಹೇಳ್ತಾರೆ ದರ್ಶನ ಭಾಷೆ ಗುಹ್ಯಾ ಮತ್ತು ಸಮಾಧಿ ಭಾಷಾತ್ರಯಗಳಿವೆ ಅಲ್ಲಿ ಹೇಳ್ತಾರೆ ಈ ರಾವಣ ಜಯವಿದೆಯರು ಶಾಪಗ್ರಸ್ತರಾಗಿ ಹುಟ್ಟಿರತಕ್ಕಂಥ ಭಗವಂತನನ್ನ ವಿರೋಧಿಸಿ ದ್ವೇಷಿಸಿ ತಾನು ಮುಕ್ತನಾಗಬೇಕಾಗಿದೆ ಆದ್ದರಿಂದ ಆ ಅಸುರಾವೇಶ ಇದ್ರೂ ಕೂಡ ತನ್ನ ಮೂಲ ಸ್ವರೂಪದ ಚಿಂತನೆ ಬಂತು ಎಂಬಂತೆ ಸೀತೆಯನ್ನ ಮೊದಲು ಅವಳ ಕಾಲುಗಳನ್ನು ಹಿಡಿದ ಆಮೇಲೆ ಅವಳ ಕೂದಲು ಹೇಳ ಆ ಕಾಲು ಮತ್ತು ಕೂದು ಹಿಡಿದು ಮೇಲಕ್ಕೆತ್ತುತ್ತಾರಂತೆ ಮೊದಲು ಯಾಕೆ ಕಾಲು ಹಿಡಿಯಿತಾನೆ ಅಂದರೆ ನಾನು ಈ ರಾಕ್ಷಸಿಯವನಿಂದ ಮುಕ್ತನಾಗಬೇಕು ಶಾಪಗ್ರಸ್ತನಾನು ನಾರಾಯಣನು ಶ್ರೀರಾಮಚಂದ್ರ ಬಂದು ನನ್ನನ್ನು ಈ ದೇಹದಿಂದ ಬಿಡುಗಡೆ ಮಾಡಬೇಕು ಹಾಗಾಗಬೇಕಾದ್ರೆ ತಾಯಿ ನಿನ್ನ ಅನುಗ್ರಹವಾಗ ನಿನ್ನ ಅನುಗ್ರಹವಾಗದೆ ಶ್ರೀರಾಮ ಬರೋದಿಲ್ಲ ಅದಕ್ಕಾಗಿ ನಾನು ನಿನ್ನನ್ನು ಕೊಂಡೊಯ್ತೇನೆ ಇದೊಂದು ಅಪರಾಧವೇ ಆದರೆ ಬೇರೆ ಉಪಾಯ ಇಲ್ಲ ನನ್ನ ಕ್ಷಮಿಸುವಂತ ಕಾಲು ಹಿಡಿದುನೋ ಅಂಬ ಹಾಗೆ ಮೊದಲು ಕಾಲು ಹಿಡಿತಾನೆ ಆಮೇಲೆ ಅವಳ ಯಾವುದೇ ಉತ್ತಮ ಅಂಗಗಳನ್ನು ಸ್ಪರ್ಶಿಸದೆ ಕೂದು ಹಿಡಿತಾಳ ಕೂದಲು ದೇಹದ ಒಂದು ಅಂಗ ಅಂತ ಕರೆಯಲ್ಪಡುವುದಿಲ್ಲ ಆದ್ದರಿಂದ ಒಂದು ಶರಣಾಗತಿಯಿಂದ ಪಾದ್ರೆ ಹಿಡಿದ ಹಾಗಾಯಿತು ಇನ್ನೊಂದು ಕೂದಲು ಹಿಡಿದ ಹಾಗಾಯಿತು ಹಾಗೆ ಎತ್ತಿ ತನ್ನ ವಿಮಾನ ಇಟ್ಟುಕೊಂಡು ತಕ್ಷಣವೇ ಮೇಲಕ್ಕೆ ಲಂಘಿಸಿದನು ಸೀತಾದೇವಿ ಆಗ ಮೊರೆ ರಾಮ ಬಿಡಿ ಸೈ ನನ್ನನ್ನು ಬಿಡಿಸು ನನ್ನನ್ನು ಬಿಡಿಸು ರಾಮಾ, ರಾಮಾ, ರಾಮ ಅಂತಕ್ಕಂಥ ಆ ಧನಿ ದಿಕ್ಕು ದಿಕ್ಕು ದಿಕ್ಕು ಬೆಳಿತಾನೆ ಪ್ರಶಂಸಿತು ತಮಸನ ತಡೆ ಹಿಡಿದು ಭೂತಸ್ತೋಮ ತುಣಿ ಬಡಿಸೈ ೇಕ ಪ್ರಕಾರ ದೂರದಲ್ಲಿ ವೃಕ್ಷದ ಮೇಲೆ ಕುಳಿತಿದ್ದಾನೆ ಪಕ್ಷರಾಜ ಜಠಾಯು ಅವನಿ ಕೇಳಿಸ್ತು ಆರೆ ಗರಿ ಕೆದರಿ ತನ್ನ ತಾಮ್ರತುಂಡ ತೀಕ್ಷ್ಣವಾದ ಕೊಕ್ಕು ಕಾಲಿಗೆ ಸಮೃತಾ ತನ್ನ ಆಯುಧವೆಂಬಾಗದಲ್ಲಿ ಸಿದ್ಧ ಮಾಡಿಕೊಂಡು ಲಂಗಿಸಿದ ಮೇಲಕ್ಕೆ ಪರ್ವತೆಯ ಮೇಲಕ್ಕೆ ಎದ್ದಂತೆ ಜಠಾಯಿ ಆಲವೋ ಜಗದಂಬಿಕೆಯ ಅಸುರಾರಿ ಪತ್ನಿಯ ಪರಮ ನೃಪ ಋಷಿ ವೀರ ವಿಮಳ ವಿದೇಹ ಜನಕರಾಜನ ಮಗಳು ಪತಿವೃತ್ತೆ ಜಗನ್ನ ಮಾತೆ ನಾರಾಯಣನ ಪತ್ನಿ ಆ ಸೀತೆಯನ್ನ ಚೋರತನದಲ್ಲಿ ಕೊಂಡು ಹೋದವನಾರು ಕಸದ ನೆನೂತ ತಾಗಿದನು ಆರು ಭಟೆಯಲಿ ನಭಗೆ ಲಂಗಿಸಿ ರಾವಣ ಸುರ ತನ್ನ ಚೊಂಚುವಿನಿಂದ ಆರು ತ್ರಿವಿಮಾನವನ್ನು ತರಲು ಕೆಳ ಕೇಳ ತರತ ಯಾರನಿಂದ ಮೂರ್ಖಾಯದ ಹೋಗಿ ಕಿರೀಟ ಕರೆಗೆ ಬಿಟ್ಟರೆ ಹತ್ತು ಕಿರೀಟಗಳು ಒಂದೇಶವನ ಕಿತ್ತಿ ತಾಚಿದ ಹಾಲು ತನ್ನ ಚಂಚುವಿನಿಂದಲೂ ಕಾಲಿನ ತೀಕ್ಷ್ಣ ಉಗುರಿನಿಂದಲೂ ಕೂಡ ಆಕ್ರಮಣ ಮಾಡ್ತಾ ಇದ್ದ ರಾವಣ ಆ ವಿಹಗದೊಡನೆ ಯುದ್ಧ ಪ್ರಾರಂಭ ಮಾಡಲಿ ಕೈಯಲ್ಲಿ ಚಂದ್ರಹಾಸ ಖಡಗವನ್ನು ಸೆಳೆದ ಏ ಮುದಿ ರಣಹದ್ದೆ ಭುವನದಲ್ಲಣ ದಶನನ್ನು ತಡೆಯುವ ಸಾಮರ್ಥ್ಯ ನಿನಗೆ ಹಳ್ಳತನದಲ್ಲಿ ಕದ್ದುಕೊಂಡು ಹೋಗ್ಲಿಕ್ಕೆ ಬಂದಂತ ಪಾಪಿ ನೀನು ರಾವಣ ನನ್ನನ್ನು ಮುದಿ ಹತ್ತುವಂತೆಯ ಥೂನೀಟ ನಿರ್ದಯ ಕಥಜ್ಞ ಥೂನೀಟ ನಿರ್ದಯ ಕಥಜ್ಞ ಜನಡಯ್ಯನು ಬಯಸುವ ಹೇಳ ದುರುಮದ ನಡೀನು ಥೂನೀಟ ನಿರ್ದಯ ಕಥಜ್ಞ ಬಂದೀಗ ಜನನೆಯನ್ನು ಬಯಸುವ ಕೃತಜ್ಞ ಸಾರು ಹೊರ ಸಾರು ಸಾರು ಹೊರಸಾರು ದುರ್ದೈವ ರಕ್ಷಸನೇ ಕ್ರೂರನೇ ಖಾತಕಿಯ ಪಾತಕಿಯ ಥೂನೀಟ ಥೂ ನೀಟ ನು ಗುರುಗಳಿಂದ ಅವನ ಮೈಯೆಲ್ಲಾ ಪರಿಚಿ ವಂಚಕ ದ್ರೋಹಿ ಇಂಥ ಪಾಪಕಾರನದಿದ್ದಿತ್ಯ ಘನಘೋರವಾದಂತಹ ಯುದ್ಧ ನಡೆಯುತ್ತಾ ಇರುವಂತೆ ತನ್ನ ಶ್ರೀಕೃಷ್ಣಮಾರ್ ಚಂದ್ರಹಾಸ ಖಡ್ಗವನ್ನೆತ್ತಿ ಅವನ ರೆಕ್ಕೆ ಕತ್ತರಿಸುತ್ತಾನೆ ಜಠಾಯು ರಾಮ ಸೇವೆಗಾಗಿ ತನ್ನನ್ನು ಸಮರ್ಪಿಸುವವ ಕರಚರಣಗಳು ತಾನೇ ಮುದುಡಿ ಪಕ್ಷಾಘಾತದಿಂದ ರಾಮ ರಾಮ ರಾಮ ಸೀತಾದೇವಿದನ್ನು ನೋಡುತ್ತಾಳೆ ಪಕ್ಷಿ ರಾಜ ನನ್ನ ಮಾವನವರಾದ ದಶರಥ ಮಹಾರಾಜರಿಗೆ ನೀ ಸ್ನೇಹಿತ ಆದ ಬಳಿಕ ನೀನು ಅಷ್ಟೇ ಅಲ್ಲಿ ಪೂಜೆ ಒಂದು ತತ್ವಕ್ಕಾಗಿ ಪತಿವ್ರತೆಯ ರಕ್ಷಣೆಗಾಗಿ ನೀನು ತನ್ನ ನೀ ದಾನ ಮಾಡಿಕೊಂಡಿರ್ತಕ್ಕಂಥ ಬಲಿದಾನ ಮಾಡ ನಿನ್ನ ವಿಶೇಷವಾಗಿರ್ತಕ್ಕಂಥ ಈ ಸೇವೆ ರಾಮನಿಗೆ ತಾನೇ ಸಲ್ಲಿಸಬೇಕು ಈಗ ರಕ್ಷಕರು ಯಾರಿದ್ದಾರೆ ನನಗಿಲ್ಲಿ ಕಾಪಾಡತಕ್ಕಂಥವ್ರು ಯಾರು ರಾಮ ಮೊರೆ ಇಡುತ್ತಾಳೆ ಸುರ್ಣ ಕೈಯ ತಪ್ಪಿಸಿ ರಮರಣ ರಂಗಧೀರ ತಾಮಸನ ಸೇರೆ ಬಿಡಿ ರಮ ರಘು ರಾಮ ಪ್ರೇ ರಾಮ ರಾಮ ಯಾರಾದ್ರೂ ರಾಮರಿಗೆ ನೀನು ತಿಳಿಸಿರಪ್ಪ ಶ್ರೀರಾಮಚಂದ್ರಿಯಲ್ಲಿ ಬರುವ ತನಕ ಜಠಾಯೂ ನಿನ್ನನ್ನು ರಾಮ ನೋಡುವ ತನಕ ನಿನ್ನ ಪ್ರಾಣ ಉಳಿಯಲಿ ಈ ಸುದ್ದಿಯನ್ನು ರಮಟ್ಟು ತಿಳಿಸಬೇಕು ರಾಮನಿಗೆ ಇಂಥ ದುರಂತಿಯನ್ನು ಯಾರಿಗೆ ನಾವು ಬರಕೂಡುದು ಯಾರಾದರೂ ಹೇಳ್ರಪ್ಪ ವೃಕ್ಷಗಳೇ ಲತೆಗಳೇ ಇತರ ಪಕ್ಷಿ ಸಂಕುಲವೇ ಇಲ್ಲಿರತಕ್ಕಂಥ ಗಿರಿ ದೇವತಾ ವರಗಳ ಅಭಿಮಾನ ದೇವತೆಗಳೇ ಋಷಿಗಳೇ ರಾಮಗೆ ಪೇಳಿ ನೀವು ರಾಮಗೆ ಪೇಡಿರಿದ ಖಳಕಾಮುಖ ರಾವಣ ಒಯ್ದನೆಂಬುದನ್ನು ರಾಮಗೆ ಪೇಡಿರಿದರು ರಾಮ ರಾಮನ ಇಲ್ಲದ ಸಮಯದಿ ಶ್ರಮದಿ ಇಲ್ಲದ ಸಮಯ ಕಾಮುಕಿಯು ಯತಿಯವೇಷ ಈ ನನ್ನ ಮಾತುಗಳನ್ನ ನಾನು ಹೇಗೆ ಹೇಳಿದ್ರು ಹಾಗೆ ರಾಮನಿಗೆ ತಿಳಿಸಪ್ಪ ಪಕ್ಷಿ ಸಂಕುಲವೇ ಮೃಗ ಸಂಕುಲವೇ ವನದಲ್ಲಿದ್ದಷ್ಟ ನಿಮ್ಮನ್ನೆಲ್ಲ ಪ್ರೀತಿಸಿದ್ದೇವೆ ನೀವೆಲ್ಲ ನನ್ನನ್ನು ಪ್ರೀತಿಸಿದ್ದೀರಿ ರಾಮನಿಗೆ ಇದನ್ನು ಹೇಳಬೇಕು ಶ್ರಮದಿ ಇಲ್ಲದ ಸಮಯದಿ ಕಾಮುಕತ ಪಟಿಯು ಯತಿ ವೇಷದ ಭೂಮಿ ಜೀತೆಯ ಭೂಮಿ ಜೀತೆಯ ಬಲಾತ್ಕಾರದಿ ವ್ಯೋಮಾರ್ಗದಿ ತನ್ನ ಧಾಮ ಕೊಯ್ ನಾನು ವ್ಯೋಮಾರ್ಗದಿ ತನ್ನ ದಾಮ ಕೊಯ್ ನಾನು ರಾಮಗೆ ಪೇಳಿರಿದನು ಕಳ ಕಾಮುಕ ರಾವಣ ಒಯ್ದನೆಂಬುದನ್ನು ರಾಮಗೆ ಪೇಳಿ ಮೋಸ ಹೋದೆ ಮೋಸಭೋನೆ ಅಯ್ಯೋ ಬೇಡ ಬೇಡ ಅಂದ್ರೆ ರಾಮ ನೀ ಹೇಳಿದ್ರ ಕೇಳದೆ ಆ ಮಾಯಾ ಮೃಗದ ಬೆಂದು ಹಿಡಿದು ಹೋಗುವಂತೆ ಮಾಡಿದ್ನಲ್ಲ ಮೃಗ ಕಾಣಿಸುತ್ತೀರಲ್ಲ ಘಾಸಿಗೋಳಿಸಿದೇನು ರಾಮಾನು ಜನ ಲಕ್ಷ್ಮಣ ನಿನಗೆ ಅಪಮಾನಕರವಾದ ಮಾತನಾಡಿದ್ದಕ್ಕಾಗಿ ನನಗೆ ರಾಮ ವಿಯೋಗ ಉಂಟಾಯ್ತು ನೋಡಪ್ಪ ನಿನ್ನ ಸೇವೆ ನಿನ್ನಲ್ಲಿಟ್ಟ ಮಾತ್ರ ಭಾವ ಇದನ್ನು ಲೆಕ್ಕಿಸದೆ ನಿನ್ನ ಧಿಕ್ಕರಿಸಿದನಲ್ಲ ಮೋಸ ಹೋದೇ ರಾಮ ಮೋಸ ಹೋದೆ ಮೋಸ ಹೋದೆ ಮೃಗ ಕಾಣಿಸೂತೀರೇನ ಘಾಸಿಗೋಳಿ ನ ರಾಮನು ರಾಮಗೆ ಬೆಳಿರಿದನು ಕಳಕಾಮುಖ ರಾವಣ ಒಯ್ದನೆಂಬುದನ್ನು ರಾಮಗೆ ಬೇಡ ರಾಮ ರಾಮ ರಾಮನಿಗೆ ವಿಚಾರ ತಿಳಿಸಿ ಇತ್ತು ಬಬ್ಬಿಡ್ತಾ ಇರುವಂತೆ ಆಕೆ ನೆತ್ತುಕೊಂಡು ಹೋಗಿ ಗುಪ್ತವಾಗಿರಿಸ್ತೇನೆ ಆಕಾಶ ಮಾರ್ಗ ಹೋಗ್ತಾ ಇರುವಂತೆ ಸುತ್ತ ಕಣ್ಣರಳಿಸಿ ನೋಡುತ್ತಾಳೆ ಸೀತೆ ತಮ್ಮವರು ಯಾರಾದರೂ ಇದ್ದಾರೋ ಅಂದ್ರೆ ಋಶ್ಚಮೋಖ ಪರ್ವತದ ಮೇಲಿನಿಂದ ಆ ಪುಷ್ಪಕೋ ಬರ್ತಾ ಇರುವಂತೆ ಅಲ್ಲಿ ಕೆಲವು ವಾನರನ್ನು ನೋಡ್ತಾಳೆ ಕಪಿ ಕುಲದವರನ್ನು ಅವರೆಲ್ಲ ಆಕಾಶದ ಕಡೆಗೆ ಮೋರಿ ಮಾಡಿ ನಿಂತಿದ್ದಾರೆ ಹಾಗಾದರೆ ಇವರು ಇದನ್ನು ಕಂಡು ಮುಂದೆ ರಾಮನಿಗೆ ಹೇಳಬಹುದೇನು ಇವರ ಲಕ್ಷ್ಯಕ್ಕೆ ಬಂದಿದ್ದೀರಿ ಎಂಬುದಾಗಿ ತನ್ನಲ್ಲಿ ಇಳತಕ್ಕಂತಹ ವಸನವನ್ನು ಹರಿದು ಪಲ್ಕಲವನ್ನ ಅದನ್ನು ಗಂಟು ಮಾಡಿ ಉತ್ತಮವಾದ ಆಭರಣಗಳನ್ನು ಅದರಲ್ಲಿಟ್ಟು ಗಂಟು ಮಾಡಿ ಅದನ್ನ ಎತ್ತಿ ಆ ವಾರದ ಮಧ್ಯೆ ಎಸೀತಾಳೆ ಇಂದಲನಲ್ಲಾಳೆ ಲಘುಪುಂಗವ ಈ ಮಾರ್ಗವಾಗಿ ಬಂದಾಗ ಈ ಮಾರ್ಗದಿಂದಲೇ ನನ್ನ ಕೊಂಡೊಯ್ದ ಅಂತ ಗುರುತು ಹತ್ತಲು ಸಾಧ್ಯವಾದೀತು ಅಂತ ಅದನ್ನೆತ್ತಿ ಒಗೆಯಿತಾಳೆ ರಾವಣ ಸೀತಾದೇವಿಯನ್ನು ತಂದು ಅಶೋಕಾವನದಲ್ಲಿಟ್ಟಿದ್ದಾಳೆ ಭೀಕರವಾದ ಕಾವಲು ಸುತ್ತ ಸೇರಿರತಕ್ಕಂಥ ಎಲ್ಲ ಆ ರಾಕ್ಷಸ ನಾರಿಯರು ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ರಾವಣನ ಗುಣಗಾನ ಮಾಡ್ತಾ ವರ್ಣಿಸ್ತಾ ನೀನವನ ಸತಿಯಾಗ ಸತಿಯಾಗ ಸತಿಯಾಗುತ್ತಾ ಇಲ್ಲ ಸೀತಾದೇವಿ ಮುಂದೆ ತಂದಿಟ್ಟು ಯಾವ ವಸ್ತುವನ್ನು ನೋಡುವುದಿಲ್ಲ ಆ ಕಡೆಗೆ ಚಿತ್ತ ಸಂಪೂರ್ಣ ರಾಮನಲ್ಲಟ್ಟಿದೆಯಂತೆ ಕ್ಷಣಾರ್ಧದಲ್ಲಿ ಕಾರ್ಯ ನಡೆದು ಹೋಗ್ಬಿಟ್ಟಿದೆ ಇತ್ತ ಚಂದ್ರವನು ಮಾಯಾ ಮೃಗವನ್ನು ವಸಿ ಅವಸರವಸರವಾಗಿ ಓ ಲಕ್ಷ್ಮಣ ಅಂತ ಬೊಬ್ಬಿಟ್ನಲ್ಲ ನನ್ನ ದನಿಯಲ್ಲಿ ಇನ್ನೇನು ಅಪಾಯಕ್ಕಾದಿದೆಯೋ ಅಂತ ಓಡೋಡಿ ಬರುವಾಗ ದಾರಿಯಲ್ಲಿ ಲಕ್ಷ್ಮಣದೇವ ಸಿಕ್ಕಿದೆ ಯಾಕೆ ಬಂದಿಯೋ ಅನುಜ ಸೀತೆಯಲ್ಲಿ ಸೀತೆಯಲ್ಲಿ ಏನೋ ರಕ್ಕಸರ ಹೊಂಚು ನಡೆದಿದೆ ಅಯ್ಯೋ ಲಕ್ಷ್ಮಣ ಏ ಮಾಡಿದೆಯನ್ನ ಸೀತಯನಯ್ಯ ಒಬ್ಬಳದ್ ಬಿಟ್ಟು ಮಧ್ಯ ಏನಾಯಿತು ಆಶ್ರಮದಲ್ಲಿ ಬಂದು ನೋಡಿದರೆ ಕಮಂಡಲ ಒಂದೆಡೆ ಬಿದ್ದಿದೆ ಗಂಡ ಒಂದಡೆ ಬಿದ್ದಿದೆ ರೇಖೆಯನ್ನು ದಾಟಿ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಸೀತೆಯನ್ನು ಒಂದು ಹೆಜ್ಜೆಯ ಗುರುತು ಕಂಡಿದೆ ಸೀತೆ ಸೀತೆ ಸೀತೆ ಅಂತ ಎಲ್ಲಿ ಕರೆಯುತ್ತಾನೆ ಲಕ್ಷ್ಮಣ ಆಯ್ದೇನು ಮಾಡಿದೆ ಎಲ್ಲಿ ಬೈದಿಟ್ಟಿ ನೀನೇ ಸೀತೆಯನ್ನು ಅಡಗಿಸಿದ್ಯಾ ಹೇಳ ದಮ್ಮಯ್ಯ ಹೇಳು ಕೈಯಡೆ ಮಾಡಿ ರಕ್ಷೆಯೊಳಿಟ್ಟನಲ್ಲೋ ನಿನ್ನ ರಕ್ಷೆಯನ್ನು ಕೊಟ್ಟಿದ್ನಲ್ಲ ना खेड़ जारी के लिए मम सीते प्रियकांत मम शांत गुणवंते सही सेना विरहव्य थे ಜನಕ ಜನನಿ ಜನ ಜವಾ ಂತೆ ಸೀತೆ ಸೀತೆ ಸೀತೆ ಅಂತ ಹೇಳುತ್ತಾರೆ ರಾಕ್ಷಸ್ರೀ ಮೋಹವಾಗಬೇಕಿದ್ದರಿಂದ ನಿಜವಸ್ತು ಇತರ ತಿಳಿಯಬಾರದು ಎಂಬುದಾಗಿ ರಘುರಾಮಚಂದ್ರ ಸೀತೆ ಸೀತೆ ಅಂತ ಹೇಳುತ್ತಾ ಇರುವಾಗ ಅಜ್ಞಾನಿಗಳು ಮಾತ್ರ ತಿಳಿಯುತ್ತದೆ ಶ್ರೀರಾಮ ಸಾಕ್ಷಾತ್ ಪರಬ್ರಹ್ಮ ರಘುರಾಮಚಂದ್ರ ಮಹಾರಾಜ